ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ನಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದ ತಲೆಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಆದಿಶಂಕರ ಭಗವತ್ಪಾದರ ಚರಣ ಕಮಲಗಳಲ್ಲಿ ನಮಿಸುತ್ತ ಸದ್ಗುರುಗಳಾದ ಮಹಾಮಹೋಪಾಧ್ಯಾಯ ವೇದಾಂತ ಬ್ರಹ್ಮ ವೇದಬ್ರಹ್ಮ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಕೃತಿಯಾದ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಇದನ್ನು ಮುಂದುವರಿಸ್ತಾ ಇದ್ದೇವೆ ಇದರಲ್ಲಿ ನಾಲ್ಕನೇ ಭಾಗವಾಗಿ ಉಪನಿಷತ್ತುಗಳಲ್ಲಿ ಹೇಳಿರುವ ಕೆಲವು ಸಾಧನಗಳು ಸಾಧನ ಮಾರ್ಗಗಳು ಅಂಥೇಳಿ ನೋಡೋಣ ಅದರ ವಿಚಾರಗಳನ್ನು ಸತ್ಯವು ಜ್ಞಾನ ಸ್ವರೂಪವು ಆನಂದ ಸ್ವರೂಪವು ಆಗಿರುವ ಬ್ರಹ್ಮವನ್ನೇ ನಾವು ಈಶ್ವರನಿಂದ ಉಪಾಸನೆ ಮಾಡುವಂಥದ್ದು ಸತ್ಚಿತ್ ಆನಂದ ಅಂತೇಳಿ ಸಚ್ಚಿದಾನಂದ ಸ್ವರೂಪ ಉಪಾಸನೆ ಮಾಡುವಂಥದ್ದು ಅಥವಾ ಧ್ಯಾನ ಮಾಡುವಂಥದ್ದು ಅಂಥೇಳಿದರೆ ಯಾವಾಗಲೂ ಬ್ರಹ್ಮದ ಸ್ವರೂಪವನ್ನು ಎಡೆ ಬಿಡದೆ ಚಿಂತಿಸ್ತಾ ಹೀಗೆ ಚಿಂತನೆ ಮಾಡುವ ಬ್ರಹ್ಮಕ್ಕೆ ಅಪರ ಬ್ರಹ್ಮ ಅಂತೇಳಿ ಹೆಸರು ಅಪರ ಅಂದರೆ ಕೀಳು ಅಂತೇಳಿ ಅರ್ಥವಾದರೂ ಬ್ರಹ್ಮವು ಕೀಳು ಪದಾರ್ಥ ಅಂತೇಳಿ ತಿಳಿಯಬಾರದು ಹಿಂದೆ ನಾವು ಹೇಳಿರತಕ್ಕಂಥ ಪರಬ್ರಹ್ಮವು ಧ್ಯಾನಕ್ಕೆ ದಕ್ಕುವಂಥದ್ದಲ್ಲ ಧ್ಯಾನಕ್ಕೆ ಸಿಕ್ಕುವುದಿಲ್ಲ ಪರಬ್ರಹ್ಮ ಧ್ಯಾನಕ್ಕೆ ಮೀರಿರುವುದರಿಂದ ಅದನ್ನು ಪರಬ್ರಹ್ಮ ಹೆಚ್ಚಿನ ಮನಸ್ಸನ್ನು ಮೀರಿರೋ ಬ್ರಹ್ಮ ಅಂತೇಳಿ ಕರೀತಾರೆ ಈಗ ನಾವು ಉಪಾಸನೆ ಮಾಡಬೇಕು ಅಂಥೇಳಿ ಹೇಳಿರತಕ್ಕಂತಹ ಅಪರ ಬ್ರಹ್ಮವೂ ಕೂಡ ಎಲ್ಲಕ್ಕಿಂತಲೂ ಹೆಚ್ಚಿನದ್ದೇ ಆದ್ದರಿಂದ ಈ ಅರ್ಥದಲ್ಲಿ ಅದು ಪರಬ್ರಹ್ಮವೇ ಆಗಿರುತ್ತದೆ ಅರ್ಥಾತ್ ಪರಬ್ರಹ್ಮದ ಕಾರ್ಯರೂಪ ಅಪರ ಸಗುಣ ರೂಪ ಸಾಕಾರ ರೂಪ ಅದು ಕಾರಣ ನಿರ್ಗುಣ ನಿರಾಕಾರ ರೂಪವಾದರೆ ಇದು ಸಗುಣ ಕಾರ್ಯ ಸಾಕಾರ ರೂಪ ಹಾಗೀಗ ಒಂದೊಂದೇ ಸಾಧನಗಳನ್ನು ಹೇಳ್ತಾರೆ ಸ್ವಾಮೀಜಿಯವರು ಒಂದು ಬ್ರಹ್ಮವನ್ನು ಹೇಗೆ ಉಪಾಸನೆ ಮಾಡಬೇಕು ಎನ್ನುತಕ್ಕಂಥ ವಿಚಾರ ಅದರಲ್ಲಿ ಮೊದಲನೇದಾಗಿ ಹೇಳ್ತಾರೆ ಇದೆಲ್ಲವೂ ಬ್ರಹ್ಮವೇ ಸರ್ವಂ ಖಲ್ವೇದಂ ಬ್ರಹ್ಮ ಅಂಥೇಳಿ ಎಲ್ಲವೂ ಅದರಿಂದಲೇ ಹುಟ್ಟಿ ಅದರಲ್ಲೇ ಜೀವಿಸಿದ್ದು ಅದನ್ನೇ ಸೇರಿಕೊಳ್ತದೆ ಅದರಿಂದ ಶಾಂತನಾಗಿ ಉಪಾಸನೆ ಮಾಡಬೇಕು ಪುರುಷನು ಧ್ಯಾನಮಯನಾಗಿರ್ತಾನೆ ಅವನು ಹೇಗೆ ಧ್ಯಾನ ಮಾಡ್ತಾನೋ ಅದರಂತೆಯೇ ಅವನಿಗೆ ಸತ್ತ ಬಳಿಕವೂ ಇದು ಗೀತೆಯಲ್ಲಿ ಕೂಡ ಬರ್ತದೆ ಮರಣಕಾಲದಲ್ಲಿ ಯಾವ ಚಿಂತನೆ ಇರ್ತದೋ ಮರಣಾನಂತರದ ಗತಿಯಾಗಿ ಅವನಿಗೆ ಅದೇ ಆಗ್ತದೆ ಅದೇ ಗತಿ ಸಿಗ್ತದೆ ಅಂತೇಳಿ ಹೇಗೆ ಜಡ ಉದಾಹರಣೆನಿಗೆ ಭಾಗವತದಲ್ಲಿ ಬರ್ತದೆ ಜಡ ಭರತನಿಗೆ ಅಂತ್ಯಕಾಲದಲ್ಲಿ ಜಿಂಕೆಯ ವ್ಯಾಮೋಹ ಕೊನೆಗೆ ಜಿಂಕೆಯಾಗಿ ಹುಟ್ಟಿದ ಮುಂದಿನ ಜನ್ಮದಲ್ಲಿ ಹಾಗಾದರೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅಥವಾ ಪರಬ್ರಹ್ಮ ಆತ್ಮನ ಸ್ಮರಣೆ ಬರಬೇಕಿದ್ರೆ ನಾವು ಜೀವನದಲ್ಲಿ ಹೆಚ್ಚಿನ ಕಾಲವನ್ನು ಅದರಲ್ಲಿ ಕಳೆದರೆ ಮಾತ್ರ ಅದರಲ್ಲಿ ಆ ಚಿಂತನೆಯಲ್ಲಿ ಇದ್ದರೆ ಮಾತ್ರ ನಮಗೆ ಅಂತ್ಯಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಅದರ ಸ್ಮರಣೆ ಯಾವುದನ್ನು ನಾವು ಹೆಚ್ಚು ಹೆಚ್ಚು ಸ್ಮರಣೆ ಮಾಡ್ತಾ ಇರ್ತೇವೋ ಅದೇ ಬರ್ತದೆ ನಮಗೆ ಯಾವುದು ಜೀವನದ ಅಂತ್ಯಕಾಲದಲ್ಲಿ ಬರಬೇಕು ಅಂತಾದರೆ ಆವಾಗಲೇ ಒಂದೊಮ್ಮೆ ಒಮ್ಮಿಂದೊಮ್ಮಿಗೆ ಬರುವುದಿಲ್ಲ ಆ ಸ್ಮರಣೆ ಜೀವನದ ಹೆಚ್ಚಿನ ಭಾಗವನ್ನು ನಾವು ಯಾವ ಸ್ಮರಣೆಯಲ್ಲಿ ಕಳಿತೇವೆ ಅದೇ ಸ್ಮರಣೆ ನಮಗೆ ಅಂತ್ಯಕಾಲದಲ್ಲಿ ಕೂಡ ಬರ್ತದೆ ಅದರಿಂದಾಗಿ ಮುಂದಿನ ಗತಿ ಉಂಟಾಗ್ತದೆ ಅದೇ ಯಾವ ಯಾವುದನ್ನು ಸ್ಮರಣೆ ಮಾಡ್ತೇವೋ ಅದೇ ಗತಿ ಹಾಗಾಗಿ ಮೋಕ್ಷದ ಸ್ವರೂಪ ಅಥವಾ ಆತ್ಮನ ಸ್ವರೂಪ ಅಥವಾ ಭಗವಂತನ ಪರಮಾತ್ಮನ ಪರಬ್ರಹ್ಮನ ಸ್ವರೂಪವನ್ನು ಚಿಂತಿಸ್ತಾ ಇದ್ದರೆ ಹೆಚ್ಚು ಹೆಚ್ಚು ಆವಾಗ ನಾವು ಅದೇ ಆಗಿಬಿಡ್ತೇವೆ ಮರಣಾನಂತರ ಆಗಲಿ ಅಥವಾ ಇಲ್ಲೇ ಆಗಲಿ ಜೀವನ್ ಮುಕ್ತತೆ ಅಂತೇಳಿ ಹೇಳ್ತಾರೆ ಜೀವನ್ ಬದ್ ಮುಕ್ತಿ ಎನ್ನತಕ್ಕಂಥದ್ದು ಅದ ಕಾರಣ ಮನೋಮಯನಾಗಿ ಪ್ರಾಣಶರೀರನಾಗಿ ಪ್ರಕಾಶರೂಪನಾಗಿರುತ್ತಾನೆ ಅಂಥೇಳಿಯು ಸತ್ಯ ಸಂಕಲ್ಪನೆಂದು ಆಕಾಶದಂತೆ ಸೂಕ್ಷ್ಮನಾಗಿ ಎಲ್ಲೆಲ್ಲಿಯೂ ಇರುವವನೆಂದು ಸರ್ವ ಕರ್ಮನು ಸರ್ವ ಕಾಮನು ಸರ್ವ ಗಂಧವುಳ್ಳವನು ಸರ್ವ ರಸವುಳ್ಳವನು ಎಲ್ಲವನ್ನೂ ವ್ಯಾಪಿಸಿರುವವನು ಆಗಿರುವವನೆಂದು ಯಾವ ಕರ್ಣಗಳು ಇಲ್ಲದವನೆಂದು ಕರಣ ಅಂದರೆ ಇಂದ್ರಿಯಗಳು ಇಲ್ಲದವನೆಂದು ನಿತ್ಯ ತೃಪ್ತನೆಂದು ಧ್ಯಾನಿಸಬೇಕು ನೋಡಿ ಬ್ರಹ್ಮವನ್ನು ಹೇಗೆ ಉಪಾಸನೆ ಮಾಡಬೇಕು ಮನೋಮಯ ಪ್ರಾಣ ಶರೀರ ಹ್ಞೂ ಪ್ರಕಾಶರೂಪ ಪ್ರಾಣವೇ ಆತನ ಶರೀರ ಅಂದರೆ ಏನು ಪ್ರಾಣದ ಒಳಗೆ ಆತ ಇರ್ತಾನೆ ಅಂಥೇಳಿ ಈಗ ನಮ್ಮ ಶರೀರ ಇದು ನಮ್ಮ ಶರೀರದೊಳಗಡೆ ಪ್ರಾಣ ಇರ್ತದೆ ಆ ಪ್ರಾಣ ಯಾರಿಗೆ ಶರೀರ ಆತ್ಮನಿಗೆ ಶರೀರ ಅಥವಾ ಬ್ರಹ್ಮನಿಗೆ ಶರೀರ ಹಾಗಾಗಿ ಅದರೊಳಗಡೆ ಬ್ರಹ್ಮ ಅಥವಾ ಆತ್ಮ ಇರ್ತದೆ ಹಾಗಾಗಿ ಆತ ಪ್ರಾಣ ಶರೀರ ಮನೋಮಯ ಅಂದ್ರೇನು ಮನೋಮಯ ಅಂದರೆ ನಾವು ಮನಸ್ಸಿನಲ್ಲಿ ಚಿಂತಿಸುವುದಷ್ಟೆ ಹ್ಞೂ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ಬ್ರಹ್ಮವನ್ನು ಅಥವಾ ಆತ್ಮವನ್ನು ಮನಸ್ಸಿನಲ್ಲಿ ಚಿಂತಿಸ್ತಕ್ಕಂಥದ್ದು ಆಮೇಲೆ ಪ್ರಕಾಶ ರೂಪ ಅಂದರೆ ಜ್ಯೋತಿ ಸ್ವರೂಪ ಪರಂಜ್ಯೋತಿ ಸ್ವರೂಪನಾದವ ಎಲ್ಲವನ್ನೂ ಬೆಳಗತಕ್ಕಂಥವ ಈ ಲೋಕವನ್ನೆಲ್ಲ ಸೃಷ್ಟಿಯನ್ನೆಲ್ಲ ಸತ್ಯ ಸಂಕಲ್ಪ ಅವನ ಸಂಕಲ್ಪವು ಸತ್ಯವಾದದ್ದು ಅಂದರೆ ಆತ್ಮನು ಏನು ಸಂಕಲ್ಪಿಸ್ತಾನೋ ಅದಾಗಿ ಆಗ್ತದೆ ಸತ್ಯವಾಗ್ತದೆ ಆಕಾಶದಂತೆ ಸೂಕ್ಷ್ಮ ಎಲ್ಲೆಲ್ಲಿಯೂ ಇರುವವ ಅಂಥೇಳಿ ಆಕಾಶ ಎಲ್ಲ ಕಡೆಯೂ ಹೇಗೆ ವ್ಯಾಪಿಸಿದೆ ಒಂದು ಅಣುವಿನೊಳಗಡೆ ಕೂಡ ಪರಮಾಣುವಿನೊಳಗೂ ಕೂಡ ಅವಕಾಶ ಇದೆ ಆಕಾಶ ಇದೆ ಹಾಗೆಯೇ ಅದರಂತೆಯೇ ಇದು ಕೂಡ ಈ ಆತ್ಮವು ಅಥವಾ ಬ್ರಹ್ಮವು ಕೂಡ ಸೂಕ್ಷ್ಮವಾದದ್ದು ಎಲ್ಲೆಲ್ಲಿಯೂ ಇರುವವನು ಎಂದು ಸರ್ವಗತ ಸರ್ವ ಕರ್ಮನು ಎಲ್ಲವನ್ನೂ ಮಾಡತಕ್ಕಂಥದ್ದು ಅವನೇ ಆದರೆ ಆತ್ಮನ ಶಕ್ತಿಯಿಂದಾಗಿ ಎಲ್ಲವೂ ಜಗತ್ತಿನಲ್ಲಿ ನಡೀತಾ ಇರ್ತದೆ ಸರ್ವ ಕಾಮನು ಅಂದರೆ ಎಲ್ಲವೂ ಅವನಲ್ಲೇ ಇದೆ ಎಲ್ಲ ಬಯಕೆಗಳಾಗಲಿ ಕಾಮನಗಳಾಗಲಿ ಸರ್ವ ಕಾಮ ಅಂತೇಳಿ ಎಲ್ಲವೂ ಅವನಲ್ಲೇ ಇದೆ ಅವನೇನು ಇನ್ನೂ ಹೊಸದಾಗಿ ಬಯಸಬೇಕಾಗಿಲ್ಲ ಆಪ್ತ ಕಾಮ ಅಂತ ಪೂರ್ಣ ಕಾಮ ಅಂತೇಳಿ ಹೇಳ್ತಾರೆ ಅಂದರೆ ಈಗಾಗಲೇ ಎಲ್ಲವೂ ತನ್ನೊಳಗೆ ಇರತಕ್ಕಂಥವನು ಯಾವುದೇ ಹೊರಗಡೆಯೇ ಬೇಕಾಗಿಲ್ಲ ಸರ್ವ ಗಂಧ ಉಳ್ಳವನು ಎಲ್ಲ ಪರಿಮಳಗಳು ಅವನಲ್ಲಿದೆ ಸರ್ವ ರಸ ಉಳ್ಳವನು ಸರ್ವರೂಪ ಉಳ್ಳವನು ಶಬ್ದ ಸ್ಪರ್ಶ ಸರ್ವ ಶಬ್ದ ಉಳ್ಳವನು ಎಲ್ಲ ಸ್ಪರ್ಶಗಳುಳ್ಳವನು ರೂಪರಸಗಂಧಾಂತ್ರಿ ಎಲ್ಲ ಉಳ್ಳವನು ಎಲ್ಲವನ್ನೂ ವ್ಯಾಪಿಸಿರತಕ್ಕಂಥವನು ಆಗಿರುವವ ಯಾವ ಕರಣಗಳು ಅಂದರೆ ಇಂದ್ರಿಯಗಳು ಇಲ್ಲದವ ನಿತ್ಯ ತೃಪ್ತ ಯಾವಾಗಲೂ ತೃಪ್ತಿ ಅವನಿಗೆ ಆತ್ಮನಿಗೆ ಬ್ರಹ್ಮನಿಗೆ ತೃಪ್ತಿ ಇಲ್ಲದೇ ಇರಲಿಕ್ಕಿಂತ ಇಲ್ಲ ಅಂಥವನ್ನೇ ಆತ್ಮ ಅಂಥೇಳಿ ಧ್ಯಾನಿಸಬೇಕು ಇದು ಆತ್ಮ ಅಥವಾ ಬ್ರಹ್ಮದ ಸ್ವರೂಪ ಇವನು ನನ್ನ ಆತ್ಮನಾಗಿ ಹೃದಯದೊಳಗಿರ್ತಾನೆ ಅಂತಹ ಬ್ರಹ್ಮ ನನ್ನ ಆತ್ಮನಾಗಿ ಆತ್ಮಸ್ವರೂಪನಾಗಿ ನನ್ನ ಹೃದಯದೊಳಗಿರ್ತಾನೆ ಭತ್ತದ ಕಾಳು ಜವೆ ಗೋದಿಯ ಕಾಳು ಸಾಸಿವೆಯ ಕಾಳು ಸಾವೇಯ ಕಾಳು ಅಥವಾ ಸಾವೆ ಅಕ್ಕಿಯ ಅಂದರೆ ಸಾಮೆ ಅಕ್ಕಿ ಅಂತ ಹೇಳ್ತಾರೆ ಚಾಬಕ್ಕಿ ಅಂತ ಹೇಳ್ತಾರೆ ಸಾಗು ಅಂತೇಳಿ ಹೇಳ್ತಾರೆ ಸಾಮೆ ಅಂತ ಹೇಳ್ತಾರೆ ಅದರ ಕಾಳು ಇವೆಲ್ಲಕ್ಕಿಂತಲೂ ಅತಿಸೂಕ್ಷ್ಮನಾಗಿ ಭೂಮಿಗಿಂತ ದೊಡ್ಡವನಾಗಿ ಅಣೋ ರಣೀಯಾನ್ ಮಹತೋ ಮಹಿಯಾಂ. ಅಂತ ಹೇಳ್ತಾರೆ ಸಣ್ಣದಕ್ಕಿಂತ ಸಣ್ಣದು ದೊಡ್ಡದಕ್ಕಿಂತ ದೊಡ್ಡದಾಗಿ ಅಂತರಿಕ್ಷಕ್ಕಿಂತಲೂ ದೊಡ್ಡವನಾಗಿ ಸ್ವರ್ಗಕ್ಕಿಂತಲೂ ದೊಡ್ಡ ದೊಡ್ಡವನಾಗಿ ಎಲ್ಲ ಲೋಕಗಳಿಗಿಂತಲೂ ದೊಡ್ಡವನಾಗಿರ್ತಾನೆ ಅಂಥೇಳಿ ಕೂಡ ಅದನ್ನು ಉಪಾಸನೆ ಮಾಡಬೇಕು ಇವನೇ ಆತ್ಮನು ಇವನನ್ನೇ ಸತ್ತ ಬಳಿಕ ನಾನು ಸೇರ್ತೇನೆ ಅಂಥೇಳಿ ನಿಸ್ಸಂಶಯವಾಗಿ ನಂಬಬೇಕು ರಹಿತವಾಗಿ. ಯಾವುದೇ ಸಂದೇಹ ಅಂಜಿಕೆ ಇಲ್ಲದೆ ಹೀಗೆ ಉಪಾಸನೆ ಮಾಡಿದರೆ ಪರಮೇಶ್ವರನಲ್ಲಿಯೇ ಸೇರಿ ಹೋಗ್ತಾನೆ ಅಂಥೇಳಿ ಶಾಂಡಿಲ್ಯ ಹೇಳಿದಾನೆ. ಇಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು ಶಾಂಡಿಲ್ಯ ವಿದ್ಯೆ ಅಂಥೇಳಿ ಈ ರೀತಿಯಾದಂತಹ ಒಂದು ಉಪಾಸನೆ ಬ್ರಹ್ಮದ ಕುರಿತಾದ ಮೇಲೆ ಹೇಳಿರತಕ್ಕಂಥದ್ದು ಉತ್ತಮವಾದ ಉಪಾಸನೆ ಇದೇ ಬಗೆಯ ಮತ್ತು ಕೆಲವು ಉಪಾಸನೆಗಳು ಉಪನಿಷತ್ತಿನಲ್ಲಿ ಹೇಳಿದೆ ಅವುಗಳಲ್ಲಿ ಬ್ರಹ್ಮಕ್ಕೆ ಗುಣಗಳನ್ನೇ ಅಲ್ಲದೆ ಆಕಾರವನ್ನು ಕೂಡ ಹೇಳಿರ್ತದೆ ಇದೀಗ ಗುಣಗಳನ್ನು ಹೇಳಿದ್ದು ಅಂದರೆ ಇದು ಅಪರ ಬ್ರಹ್ಮ ಅನಿತ್ತು ಪರಬ್ರಹ್ಮಕ್ಕೆ ಯಾವುದು ಇಲ್ಲ ನಾವು ಚಿಂತಿಸಬೇಕಿದ್ರೆ ಒಂದು ಗುಣ ಅಥವಾ ಆಕಾರ ಯಾವುದಾದ್ರೂ ಒಂದು ಬೇಕಾಗ್ತದೆ ಹಾಗಾಗಿ ಸಗುಣ ಸಹಕಾರ ರೂಪವನ್ನು ನಾವು ಇದು ಈ ರೀತಿ ಇರ್ತದೆ ಅಂತೇಳಿ ಒಂದು ಚಿಂತಿಸಬೇಕಿದ್ರೆ ಅದಕ್ಕೆ ಯಾವುದೋ ಗುಣ ಮತ್ತು ಆಕಾರವನ್ನು ಆರೋಪ ಮಾಡಬೇಕಾಗ್ತದೆ ನಿರಾಕಾರ ನಿರ್ಗುಣವನ್ನು ನಾವು ಅದು ಹೀಗಿದೆ ಅಂತೇಳಿ ನಾವು ಯಾ ಕಲ್ಪಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಅಪರ ಬ್ರಹ್ಮದ ಉಪಾಸನೆ ಶಾಂಡಿಲ್ಯವಿದ್ಯೆ ಅಂಥೇಳಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ಸೂರ್ಯಮಂಡಲದಲ್ಲಿಯೂ ಮನುಷ್ಯನ ಕಣ್ಣಿನಲ್ಲಿಯೂ ಜ್ಯೋತಿರ್ಮಯನಾದ ಪುರುಷನನ್ನು ಉಪಾಸನೆ ಮಾಡಬೇಕು ಅಂಥೇಳಿ ಚಾಂದೋಗ್ಯ ಉಪನಿಷತ್ನಲ್ಲಿ ಇನ್ನೊಂದು ಕಡೆ ಬರ್ತದೆ ಮೂರನೇದಾಗಿ ಆಕಾಶ ಮನಸ್ಸು ನಾಮ ಅಂದರೆ ಹೆಸರು ಮುಂತಾದ ವ್ಯಾಪಕ ವಸ್ತುಗಳನ್ನು ಬ್ರಹ್ಮವೆಂದು ಉಪಾಸನೆ ಮಾಡಬೇಕೆಂದು ಕೂಡ ಉಪನಿಷತ್ತುಗಳಲ್ಲಿ ಹೇಳಿರುತ್ತದೆ ಚಾಂದೋಗಿ ಉಪನಿಷತ್ನಲ್ಲಿ ಅಂದರೆ ಎಲ್ಲವೂ ಬ್ರಹ್ಮದಿಂದಲೇ ಉಂಟಾಗಿರುವ ಕಾರಣ ಪರಮಾರ್ಥವಾಗಿ ಬ್ರಹ್ಮವೇ ಆಗಿರ್ತದೆ ಪ್ರತಿಯೊಂದು ವಸ್ತುವು ಕೂಡ ಹಾಗಾಗಿ ಸರ್ವಂ ಬ್ರಹ್ಮಮಯಂ ಜಗತ್ತು ಅಂತ ಹೇಳಿದ್ದು ಜಗತ್ತೆಲ್ಲವೂ ಬ್ರಹ್ಮಮಯ ಆದ್ದರಿಂದ ನಮಗೆ ಯಾವುದು ಹೆಚ್ಚಿನ ವಸ್ತುವೇನು ತೋರುತ್ತದೆ ಅದನ್ನು ಬ್ರಹ್ಮವೆಂದು ಭಾವಿಸುವುದರಲ್ಲಿ ತಪ್ಪೇನಿಲ್ಲ ಯಾವದ ಅತ್ಯಂತ ಶ್ರೇಷ್ಠವಾಗಿ ಯದ್ಯದ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ವದೇವಾವಗಛತ್ವಂ ಮಮ ತೇಜೋಂಶ ಸಂಭವಂ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಗೀತಾಚಾರ್ಯ ಅಂದರೆ ಯಾವ್ಯಾವುದು ಅತ್ಯಂತ ವಿಶೇಷವಾಗಿ ಕಾಣಿಸ್ತದ ಲೋಕದಲ್ಲಿ ಅದರಲ್ಲೆಲ್ಲವೂ ಅದನ್ನೆಲ್ಲವನ್ನೂ ಬ್ರಹ್ಮವೆಂದ ಅಂತೇಳಿ ತಿಳಿ ಅದರಲ್ಲಿ ತಪ್ಪೇನಿಲ್ಲ ನಿಜವಾಗಿ ಎಲ್ಲವೂ ಬ್ರಹ್ಮವೇ ಅದರಲ್ಲೂ ವಿಶೇಷವಾಗಿ ತೋರ್ತಕ್ಕಂಥದ್ದು ಹೇಗೆ ಜಗತ್ತಿನಲ್ಲಿ ವಿಶೇಷ ಬ್ರಹ್ಮವೋ ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಇರುವಂಥದ್ರಲ್ಲಿ ಕೂಡ ವಿಶೇಷವಾದ್ದನ್ನು ಬ್ರಹ್ಮ ಅಂಥೇಳಿ ತಿಳಿಯಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ ಅದರಲ್ಲಿ ತಪ್ಪಿಲ್ಲ ಆಯಾ ಪದಾರ್ಥ ತೋರತಕ್ಕಂತಹ ರೀತಿ ಅಂದರೆ ಅದು ಬ್ರಹ್ಮವಲ್ಲವಾದರೂ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಬ್ರಹ್ಮ ಗುಣವನ್ನು ಆ ಮೂಲಕ ಧ್ಯಾನಿಸಿದರೆ ಉತ್ತಮ ಫಲವೇ ಆಗ್ತದೆ ಹೇಗೆ ಹುಡುಗರಿಗೆ ಮಕ್ಕಳಿಗೆ ಸಂಖ್ಯಾಜ್ಞಾನವನ್ನು ಗೋಲಿ ಗಜ್ಜುಗಗಳ ಮೂಲಕ ಮಾಡಿಕೊಡುವ ರೀತಿ ಇದೆಯೋ ಅದೇ ರೀತಿ ಇದನ್ನು ಹೋಲಿಸ್ಬೋದು ಅಂದರೆ ಅದರ ಸಂಜ್ಞೆ ಇದು ಈಗ ಉದಾಹರಣೆಗೆ ಯಾವುದಾಗಿ ಒಂದು ಮಣಿಗಳಲ್ಲಿ ಹೇಗೆ ಲೆಕ್ಕ ಹಾಕ್ತಾರೆ ಮಕ್ಕಳಿಗೆ ಅಂಕೆ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳನ್ನು ಲೆಕ್ಕ ಹಾಕ್ತಕ್ಕಂಥದ್ದು ಹಾಗಂತೇಳಿ ಅದೇ ಸಂಖ್ಯೆ ಅಂತೇಳಿ ಹೇಳಿದ್ರಲ್ಲ ಅದು ಸಂಖ್ಯೆಯ ಒಂದು ಸಂಜ್ಞೆ ಗುರುತು ಅದನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಾಧನ ಅದೇ ರೀತಿಯಲ್ಲಿ ಬ್ರಹ್ಮವನ್ನು ತಿಳ್ಕೊಳ್ಳಿಕ್ಕೆ ಏನು ಸಾಧನ ಯಾವುದೇ ಒಂದು ವಿಶೇಷವಾದ ಪದಾರ್ಥ ಏನಿದೆ ಅದರಲ್ಲಿ ಬ್ರಹ್ಮವನ್ನು ಕಾಣತಕ್ಕಂಥದ್ದು ಕೂಡ ತಪ್ಪಲ್ಲ ಅಂದರೆ ಸಾಕಾರ ಉಪಾಸನೆ ಸಗುಣ ಉಪಾಸನೆ ಕೂಡ ತಪ್ಪಲ್ಲ ಅಂತೇಳಿ ಹೇಳ್ತಾ ಇದ್ದೆ ಆದರೆ ಅದೇ ಬ್ರಹ್ಮ ಅಂತೇಳಿ ತಿಳಿಯಬಾರ್ದಷ್ಟೆ ಎಲ್ಲವೂ ಬ್ರಹ್ಮಮಯ ಬ್ರಹ್ಮದ ನಿಜವಾದ ಮೂಲ ಸ್ವರೂಪ ಯಾವುದು ನಿರ್ಗುಣ ನಿರಾಕಾರ ಅದೇ ಇಲ್ಲಿ ಸಾಕಾರವಾಗಿ ಸಗುಣವಾಗಿ ವ್ಯಕ್ತಗೊಂಡಿದೆ ಮೂಲ ಸ್ವರೂಪ ಅದು ಅಂತೇಳಿ ತಿಳುವಳಿಕೆ ಇರಬೇಕು ಅಂತೇಳಿ ಅಷ್ಟೆ ಈ ಬಗ್ಗೆ ಉಪಾಸನೆಗಳಿಗೆ ಪ್ರತೀಕೋಪಾಸನೆ ಅಂತೇಳಿ ಹೆಸರು ಒಂದು ಪ್ರತೀಕ ಮೂರ್ತಿ ಪೂಜೆ ವಿಗ್ರಹ ಪೂಜೆ ಅಂತೇಳಿ ಹೇಳ್ತಾರೆ ವಿಗ್ರಹಾರಾಧನೆ ಮೂರ್ತಿ ಪೂಜೆ ಸಾಕಾರವಾದಂಥ ಇದು ಪ್ರತೀಕದ ಉಪಾಸನೆ ಅಂತೇಳಿ ಹೇಳ್ತಾರೆ ಆ ಮೂಲಕ ಕೊನೆಗೆ ನಾವು ನಿರ್ಗುಣ ನಿರಾಕಾರ ಬ್ರಹ್ಮವನ್ನು ತಿಳಿಯಬಹುದು ಪಡೀಬಹುದು ಅಂತೇಳಿ ಅನುಭವ ಮೂಲಕ ಉಪಾಸನೆಗಳನ್ನು ಗುರುಮುಖದಿಂದಲೇ ತಿಳಿದುಕೊಳ್ಳಬೇಕಾಗಿರುವುದರಿಂದಲೂ ಅವುಗಳನ್ನು ಅಭ್ಯಾಸ ಮಾಡದೆ ಸುಮ್ಮನೆ ಅವುಗಳ ವಿಷಯವಾಗಿ ಓದೋದ್ರಿಂದ ಯಾವ ಹೆಚ್ಚಿನ ಪ್ರಯೋಜನವಿಲ್ಲದ್ರಿಂದಲೂ ಇಲ್ಲಿಗೆ ಈ ವಿಷಯವನ್ನು ನಿಲ್ಲಿಸ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅಂದರೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಗುರುಮುಖೇನ ಉಪದೇಶ ದೀಕ್ಷೆ ಸಿಕ್ಕಿದರೆ ಮಾತ್ರ ಅಲ್ಲಿ ಅನುಭವ ಉಂಟಾಗಲಿಕ್ಕೆ ಸಾಧ್ಯ ಆದರೆ ಜ್ಞಾನ ಅದರ ಬಗೆಗಿನ ಅರಿವು ನಾವು ಓದಿ ತಿಳ್ಕೊಳ್ಬೋದು ನಿರಂತರ ಅದರನ್ನೇ ಮನನ ಮಾಡ್ತಾ ಮಾಡ್ತಾ ನಮಗೆ ಒಬ್ಬ ಸದ್ಗುರುವಿನ ಆಶೀರ್ವಾದ ಅನುಕೃಪೆ ಸಿಗಬಹುದು ಸಿಗ್ತದೆ ಭಗವಂತ ಗುರು ರೂಪದಿಂದ ನಮಗೆ ಗೋಚರಿಸ್ತಾನೆ ಅಥವಾ ಗುರು ಪ್ರಾಪ್ತಿಯನ್ನ ನಮಗೆ ಉಂಟು ಮಾಡ್ತಾನೆ ಅಂತೇಳಿ ಎರಡನೇದಾಗಿ ಬ್ರಹ್ಮಜ್ಞಾನಕ್ಕೆ ಬೇಕಾದಂಥ ಸಾಧನಗಳು ಇವುಗಳಲ್ಲಿ ಎರಡು ಬಗೆ ಕೆಲವು ಮನಸ್ಸಿನಲ್ಲಿಯೇ ಅನುಸರಿಸಬೇಕಾದಂಥ ಸಾಧನಗಳು ಅವುಗಳನ್ನು ಅಂತರಂಗ ಸಾಧನಗಳು ಅಂತ ಹೇಳ್ತಾರೆ ಒಳಗಿನ ಸಾಧನಗಳು ಶ್ರಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ದಮ ಇಂದ್ರಿಯ ನಿಗ್ರಹ ಉಪರತಿ ಅಂದರೆ ಹೊರಗಿನ ವ್ಯಾಪಾರವನ್ನು ಬಿಟ್ಟು ತನ್ನೊಳಗೆ ತಾನು ನಿಲ್ಲುವಂಥದ್ದು ತಿತಿಕ್ಷೆ ಶೀತೋಷ್ಣುವಂತಹ ದ್ವಂದ್ವಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಶ್ರದ್ಧೆ ಗುರುಶಾಸ್ತ್ರ ವಚನಗಳಲ್ಲಿ ನಂಬಿಕೆ ಇರುವ ಸಮಾಧಾನ ಮನಸ್ಸನ್ನು ಏರುಪೇರು ಇಲ್ಲದೆ ಇಟ್ಟುಕೊಳ್ಳುವಂಥದ್ದು ಇವುಗಳಿಂದ ತನ್ನೊಳಗೆ ಆತ್ಮಸ್ವರೂಪವನ್ನು ನೋಡಿಕೊಳ್ಳಬೇಕು ಆ ಆತ್ಮನೇ ಸರ್ವವೂ ಆಗಿರುವನೆಂದು ಅದರಿಂದ ತಿಳಿಯಬರುತ್ತದೆ ಅಂತೇಳಿ ಬೃಹದಾರಣ್ಯಕ್ಕೆ ಉಪನಿಷತ್ ಹೇಳ್ತದೆ ಶಮ ದಮ ಉಪರತಿ ತಿಕ್ಷೆ ಶ್ರದ್ಧೆ ಸಮಾಧಾನ ಅಂಥೇಳಿ ಇದಕ್ಕೆ ಶಮದಮಾದಿ ಷಟ್ ಸಂಪತ್ತಿ ಅಂತೇಳಿ ಹೇಳ್ತಾರೆ ಆಹಾರ ಶುದ್ಧಿ ಆದರೆ ಅಂತಃಕರಣವು ಶುದ್ಧವಾಗ್ತದೆ ಆಹಾರ ಶುದ್ಧೌ ಸತ್ವಶುಧಿ ಸತ್ವಶುಧೌ ಧ್ರುವ ಸ್ಮೃತಿ ಅಂಥೇಳಿ ಅಂತಃಕರಣವು ಶುದ್ಧವಾದರೆ ಆತ್ಮನಸ್ಮರಣೆ ಬರ್ತದೆ ಅಂತೇಳಿ ಚಾಂದೋಗ್ಯ ಉಪನಿಷತ್ತು ಹೇಳ್ತದೆ ಆದ್ದರಿಂದ ಸಾತ್ವಿಕವಾದ ಆಹಾರವನ್ನು ತಿನ್ನಬೇಕು ಬ್ರಹ್ಮಚರ್ಯದಿಂದ ವಿಷೇಧ ಮೋಹವು ಹೋಗ್ತದೆ ಆತ್ಮನನ್ನು ತಿಳಿಯುವ ಒಳಗನ್ನು ತೆರೆಕೊಳ್ಳುತ್ತದೆ ಆದ್ದರಿಂದ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಅಂತೇಳಿ ಚಾಂದೋಗ್ಯ ಉಪನಿಷತ್ತು ಹೇಳ್ತದೆ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ತಪ್ಪು ತಿಳುವಳಿಕೆಯನ್ನು ಕಳಿಯಬಹುದು ಆದ್ದರಿಂದ ವೇದವನ್ನು ಅಧ್ಯಯನ ಮಾಡಬೇಕು ಮಾಡಿಸಬೇಕು ಅಂತೇಳಿ ಧೈತಿ ಉಪನಿಷತ್ತು ಹೇಳ್ತದೆ ಸ್ವಾಧ್ಯಾಯೋಧ್ಯೇತವ್ಯ ಅಂಥೇಳಿ ಸ್ವಾಧ್ಯಾಯಾನ್ಮ ಪ್ರಮೋದ್ ಉಪನಿಷತ್ ಹೇಳ್ತದೆ ವೇದದಲ್ಲಿ ಹೇಳಿರೋದು ಹೇಳಿರುವಂತೆ ಕರ್ಮಗಳನ್ನು ಮಾಡುವುದರಿಂದ ಶರೀರದ ಅಭಿಮಾನವು ಕಡಿಮೆ ಆಗ್ತದೆ ಪರಲೋಕದ ಕಡೆಗೆ ಚಿತ್ತವು ಹರಿಯುತ್ತದೆ ಆದ್ದರಿಂದ ಕರ್ಮಗಳನ್ನು ಮಾಡಬೇಕು ಇವೆಲ್ಲ ಬಹಿ ಸಾಧನಗಳು ಅಂದರೆ ಹೊರಗಿನ ಆಚರಣೆಗಳು ವೇದವನ್ನು ಕೊಟ್ಟ ಮೇಲೆ ಗುರುಗಳು ಶಿಷ್ಯನಿಗೆ ಹೀಗೆ ಉಪದೇಶ ಮಾಡಬೇಕು ಅಂತ ಹೇಳಿ ಉಪನಿಷತ್ತಿನಲ್ಲಿ ಕಟ್ಟಪ್ಪಣೆ ಇದೆ ಸತ್ಯವನ್ನು ಹೇಳು ಸತ್ಯಂಬ್ರೂಯಾತ್ ಧರ್ಮವನ್ನು ಮಾಡು ಸತ್ಯಂ ವದ ಧರ್ಮಂಚರ ಸ್ವಾಧ್ಯಯ ಅನ್ಮ ಪ್ರಮದ ಆಚಾಧ್ಯಯ ಪ್ರಿಯಂ ಧನಮಾಹೃತ್ಯ ಅಂಥೇಳಿ ಬರ್ತದೆ ಸತ್ಯವನ್ನು ಹೇಳು ಧರ್ಮವನ್ನು ಮಾಡು ಅಧ್ಯಯನವನ್ನು ಮರೆಯದಿರು ಗುರುಗಳಿಗೆ ಬೇಕಾದ ಧನವನ್ನು ಕೊಟ್ಟು ಸಂತತಿಯು ಬೆಳೆಯುವ ಮಾರ್ಗವನ್ನು ತಪ್ಪದೆ ಮಾಡು ಪ್ರಜಾ ಸಂತತಿಯನ್ನು ಮಾವ್ಯವ ಛೇತ್ ಸಿಹಿ ಅದನ್ನು ವಿಚ್ಛೇದನ ಮಾಡಬೇಡ ಅಂಥೇಳಿ ಅಂದರೆ ಸಂತತಿ ಅಂದರೆ ಗೃಹಸ್ಥ ಮಾರ್ಗ ಹ್ಞೂ ನಿಜವನ್ನು ಬಿಟ್ಟು ಕದಲಬಾರದು ಧರ್ಮವನ್ನು ಬಿಟ್ಟು ಕದಲಬಾರದು ಹ್ಞೂ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮೋದಿತವ್ಯಂ ಮಂಗಲ ಕಾರ್ಯವನ್ನು ಬಿಟ್ಟು ಕದಲಬಾರದು ಹ್ಞೂ ಅಭಿವೃದ್ಧಿಯಾಗುವ ಕೆಲಸದಿಂದ ಕದಲಬಾರದು ಅಧ್ಯಯನ ಮಾಡುವುದು ಮತ್ತೊಬ್ಬರಿಗೆ ಹೇಳಿಕೊಡುವುದು ಇವುಗಳನ್ನು ಬಿಟ್ಟು ಕದಲಬಾರದು ದೇವ ಕಾರ್ಯವನ್ನು ಪಿತೃಕಾರ್ಯವನ್ನು ಬಿಟ್ಟು ಕದಲಬಾರದು ತಾಯಿಯನ್ನು ದೇವರೆಂದು ಭಾವಿಸಬೇಕು ತಂದೆಯನ್ನು ದೇವರೆಂದು ಭಾವಿಸಬೇಕು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋ ಭವ ಅತಿಥಿದೇವೋಭವೋ ಗುರುಗಳನ್ನು ದೇವರೆಂದು ಭಾವಿಸಬೇಕು ಅತಿಥಿಗಳನ್ನು ದೇವರೆಂದು ಭಾವಿಸಬೇಕು ನಿರ್ದಿಷ್ಟವಾದ ಕರ್ಮಗಳನ್ನು ಮಾಡಬೇಕು ಉಳಿದವುಗಳನ್ನು ಮಾಡಬಾರದು ದೋಷರಹಿತವಾದ ಕರ್ಮಗಳು ನಿರ್ದುಷ್ಟ ಅಂದರೆ ನಿರ್ದಿಷ್ಟ ಅಲ್ಲ ನಿರ್ದುಷ್ಟ ದುಷ್ಟವಲ್ಲದ್ದು ಅಂತೇಳಿ ದೋಷರಹಿತವಾದದ್ದು ಉಳಿದವುಗಳನ್ನು ಮಾಡಬಾರ್ದು ನೋ ಅನ್ಯೋ ಅನ್ಯೋ ನೋ ಅನ್ಯೋ ಉಪ ನೋ ಉಪಾಸ್ಯ ನೀ ಉಳಿದವುಗಳನ್ನು ಉಪಾಸನೆ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಂತ ಕರ್ಮಗಳನ್ನು ನಿರ್ದಿಷ್ಟವಾದ ಕರ್ಮಗಳನ್ನು ಮಾತ್ರ ಮಾಡಬೇಕು ದುಷ್ಟ ಕರ್ಮಗಳನ್ನು ಮಾಡಬಾರ್ದು ನಮ್ಮ ಒಳ್ಳೆಯ ನಡೆ ಒಳ್ಳೆಯ ನಡತೆಯನ್ನೇ ಅನುಸರಿಸಬೇಕು ಒಳ್ಳೆಯ ನಮ್ಮ ಅಂದರೆ ಗುರುಗಳು ಹೇಳ್ತಕ್ಕಂಥ ಶಿಷ್ಯರಿಗೆ ವೇದ ಅಧ್ಯಯನ ಎಲ್ಲ ನಂತರ ಶಿಷ್ಯರಿಗೆ ಹೇಳ್ತಕ್ಕಂಥದ್ದು ಸಮಾವರ್ತನ ಕಾಲದಲ್ಲಿ ಅಂದರೆ ಗೃಹ ಆಶ್ರಮಕ್ಕೆ ತಯಾರಾಗತಕ್ಕಂಥ ಕಾಲ ಶಿಷ್ಯರು ಅಧ್ಯಯನ ಆಯಿತು ಬ್ರಹ್ಮಚಾರಿ ಆಶ್ರಮ ಮುಗಿಸ್ತಕ್ಕಂಥ ಸಮಾವರ್ತನ ಕಾಲದಲ್ಲಿ ಇದನ್ನೆಲ್ಲ ಬೋಧನೆ ಮಾಡಬೇಕು ಅಂತೇಳಿ ಹೇಳಿದೆವು ಉಪನಿಷತ್ತು ಅವ್ರನ್ನು ಕಳಿಸಿಕೊಡುವಾಗ ಮನೆಗೆ ನಮ್ಮ ಒಳ್ಳೆಯ ನಡತೆಯನ್ನು ಅನುಸರಿಸಿ ಅಂಥೇಳಿ ನಾವು ಎಲ್ಲಿಯಾದರೂ ಕೆಟ್ಟದ್ದು ಮಾಡಿದ್ದರೆ ಅದನ್ನು ಅನುಸರಿಸಬೇಡಿ ಅಂತೇಳಿ ಹೇಳ್ತಾರೆ ಗುರುಗಳು ಶಿಷ್ಯರಿಗೆ ಒಳ್ಳೆಯವಲ್ಲದನ್ನು ಅನುಸರಿಸಬಾರದು ನಮಗಿಂತಲೂ ಉತ್ತಮರಾದ ಬ್ರಾಹ್ಮಣರನ್ನು ಆಸನದಲ್ಲಿ ಕುಳ್ಳಿರಿಸಿ ಆಧರಿಸಬೇಕು ಅಂದರೆ ನಮ್ಮೊಂದಿಗೆ ಬಂದವರನ್ನು ನಾವು ಯಾವ ರೀತಿ ಆಧರಿಸಬೇಕು ಅಂತೇಳಿ ಶ್ರದ್ಧೆಯಿಂದ ದಾನ ಮಾಡಬೇಕು ಶ್ರದ್ಧೆಯ ದೇಯಂ ಅಶ್ರದ್ಧೆಯಿಂದ ಕೊಡಬಾರದು ಶ್ರದ್ಧೆಯಿಲ್ಲದೆ ಸಂಪತ್ತಿಗೆ ತಕ್ಕಂತೆ ಕೊಡಬೇಕು ಲಜ್ಜೆಯಿಂದ ಕೊಡಬೇಕು ಹರಿಯಾ ದೇಯಂ ಅಂಥೇಳಿ ಅಂಜಿಕೆಯಿಂದ ಕೊಡಬೇಕು ಅಂದರೆ ಹೆದರೆದರಿ ಕೊಡೋದು ಅಂತ ಹೇಳಿದರೆ ಎಲ್ಲಿಯೋ ನಾನು ಕೊಡೋದು ಕಡಿಮೆ ಆಗ್ತದೋ ಹ್ಞೂ ಕಿಂಚಿತ್ತಾಯ್ತೋ ಕಡಿಮೆ ಆಯಿತೋ ಅಂಥೇಳಿ ನಮಗೆ ಕಾಣಬೇಕಂತೆ ಕೊಡುವಾಗ ನಮ್ಮವರೆಂದು ಕೊಡಬೇಕು ಹ್ಞೂ ನಮ್ಮವ್ರಿಗೆ ಕೊಡ್ತಾಯಿದೆ ಅಂತೇಳಿ ಕೊಡಬೇಕು ಅಂದರೆ ಅಷ್ಟು ಕೊಡಬೇಕು ಅಂತ ಬೇರೆಯವ್ರಿಗೆ ಆದರೆ ಸ್ವಲ್ಪ ನಮ್ಮವ್ರಿಗೆ ಆದರೆ ಧಾರಾಡ ಕೊಡ್ತೇವಲ್ಲ ಆ ರೀತಿಯಲ್ಲಿ ಎಲ್ಲರೂ ನಮ್ಮವರು ತಿಳಿದು ಕೊಡಬೇಕು ಇನ್ನು ಮಾಡಬೇಕಾದಂತಹ ಕೆಲಸದ ವಿಷಯಕ್ಕಾಗಲಿ ನಡತೆ ವಿಷಯಕ್ಕಾಗಲಿ ನಿನಗೆ ಸಂಶಯವಾದರೆ ವಿವೇಕಿಗಳು ಕರ್ಮತತ್ಪರರೂ ಆಗಿ ಮತ್ತೊಬ್ಬರಿಂದ ಪ್ರೇರಿತರಾಗದೆ ಕಠಿಣ ಚಿತ್ತರಲ್ಲದೆ ಧರ್ಮವನ್ನೇ ಬಯಸ್ತಕ್ಕಂತಹ ಬ್ರಾಹ್ಮಣರು ಯಾರು ಅಲ್ಲಿರ್ತಾರೋ ಅವರು ಆ ವಿಷಯಕ್ಕೆ ಹೇಗೆ ನಡ್ಕೊಳ್ತಾರೋ ನೀನು ಹಾಗೆ ನಡೆದುಕೋ ಜ್ಞಾನಿಗಳು ಹೇಗೆ ನಡ್ಕೊಳ್ತಾರೋ ಹಾಗೆ ಇನ್ನು ದೋಷಯುಕ್ತರಿಂದ ಗಣಿಸಲ್ಪಟ್ಟವರ ವಿಷಯದಲ್ಲಿ ವಿವೇಕಿಗಳು ಕರ್ಮತತ್ಪರರು ಮತ್ತೊಬ್ಬರಿಂದ ಪ್ರೇರಿತರಾಗದೆ ಕಠಿಣ ಚಿತ್ತರಲ್ಲದೆ ಧರ್ಮವನ್ನೇ ಬಯಸುವ ಸ್ವಭಾವದವರು ಆದ ಬ್ರಾಹ್ಮಣರು ಯಾರು ಅಲ್ಲಿರ್ತಾರೋ ಅವರು ಅಂಥವರ ವಿಷಯಕ್ಕೆ ಹೇಗೆ ನಡ್ಕೊಳ್ತಾರೋ ನೀನು ಹಾಗೆಯೇ ನಡೆದುಕೋ ಇದೇ ಅಪ್ಪಣೆ ಏಷ ಆದೇಶ ಏಷ ಉಪದೇಶ ಹ ಇದೇ ಉಪದೇಶವು ಇದೇ ವೇದದ ರಹಸ್ಯವು ಇದು ಕಟ್ಟಪ್ಪಣೆಯು ಹೀಗೆ ಹೀಗೇ ಮಾಡುತ್ತಿರಬೇಕು ಹೀಗೇಯೇ ಮಾಡುತ್ತಿರಬೇಕು ಅಂತೇಳಿ ತೈತ್ತಿರುವ ಉಪನಿಷತ್ತಿನಲ್ಲಿ ಹೇಳ್ತದೆ ಶಾಸ್ತ್ರದಲ್ಲಿ ಬೇಡವೆಂದದ್ದನ್ನು ಬಿಟ್ಟು ಮಾಡೆಂದದ್ದನ್ನು ಮಾಡುತ್ತಾ ಯಾರು ಒಳ್ಳೆಯ ನಡತೆಯವರಾಗಿರ್ತಾರೋ ಅವರೇ ಜ್ಞಾನಕ್ಕೆ ತಕ್ಕ ಅಧಿಕಾರಿಗಳು ಇದೇ ಸಾಧನದ ಸರ್ವಸ್ವವು ಅಂತೇಳ್ಕೊನೇದಾಗಿ ಸ್ವಾಮೀಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಉಪನಿಷತ್ಲ್ಲಿ ಇರ್ತಕ್ಕಂಥ ಸಾಧನ ಮಾರ್ಗ ಮುಂದೆ ಉಪನಿಷತ್ನಲ್ಲಿರ್ತಕ್ಕಂತಹ ದೃಷ್ಟಾಂತಗಳನ್ನು ನಾಳೆ ದಿವಸ ನೋಡೋಣ ಹರೇ ಶ್ರೀ ಸಚ್ಚಿದಾನಂದ ಓಂ